ಹದಿನೇಳನೇ ತರಂಗ ವಿಶ್ವಾಮಿತನು ಸಮಾಧಿಯಿಂದ ಎಳುವ ವೇಳೆಗಾಗಲೇ ಎರಡು ದಿನವಾಗಿದೆ ಆತನು ಹಾಗೆ ಪದ್ಮಾಸನದ ದಿನದಲ್ಲಿ ಕುಳಿತು ಮನುಷ್ಯಮಾನದಲ್ಲಿ ಇಪ್ಪತ್ತಾರು ದಿನಗಳಾಗಿವೆ ದೇಹವು ಯಾವ ರೀತಿಯಲ್ಲೂ ತೊಂದರೆ ಕೊಟ್ಟಿಲ್ಲ ಸಮಾಧಿಯಿಂದ ತಮ್ಮ ಕಂಡುಬಿಡುತ್ತಾ ಹಾಗೆಯೇ ಇಬ್ರು ತೇಜಾವತಿಯರ ದರ್ಶನವಾಯಿತು ಸುಪ್ರಸನ್ನವಾದ ಮಂದಹಾಸಗಳಿಂದ ಮಧುರವಾಗಿ ಮನೋಹರವಾಗಿರುವ ಆ ದೇವಿಯರಿಬ್ಬರು ಕೌಶಿಕನನ್ನು ನೋಡಿ ನಕ್ಕರು ಕೌಶಿಕನು ಅವರಿರುವ ಸಲ್ಲಬೇಕಾದ ಸಕ್ಕವನ್ನು ಸಲ್ಲಿಸಿ ತಾವು ಯಾರು ಎಂದು ವಿಚಾರಿಸಿದನು ಅವರು ತಮ್ಮ ಕಥೆ ಕಥೆಯನ್ನು ಹೇಳಿದರು ನಾನು ಬಲ ಅತಿ ಬಲ ಎಂಬ ಎರಡು ವಿದ್ಯೆಯರು ಆಪೋದೇವಿಯರು ತಮ್ಮ ಮೇಲೆ ಕೃಪೆ ಮಾಡಿ ತಮ್ಮ ನಮ್ಮನ್ನು ತಮಗೆ ಅನುಗ್ರಹಿಸುವವರು ನಮ್ಮ ಅನುಗ್ರಹಕ್ಕೆ ಪಾತ್ರರಾದವರು ದೇವ ಕಾರ್ಯದಲ್ಲಿ ಇರುವವರೆಗೂ ಶುತ್ರುಶಯಗಳಿಂದ ಆಗಲಿ ಇನ್ನು ಯಾವ ವಿಧವಾದ ದೇಹ ಶ್ರಮ ರೋಗ ರುಜಿನಗಳಾಗಲಿ ಪಾತ್ರರಾಗಿರುವುದಿಲ್ಲ ಎಂದರು ವಿಶ್ವಾಮಿತ್ರನು ಆಪೋದೇವಿಯವರನ್ನು ಸ್ಮರಿಸಿದನು ಅವರು ಬಂದು ಆ ದೇವಿಯರ ಸಂಬಂಧವಾದ ಮಂತ್ರಪಟಲಗಳನ್ನೆಲ್ಲ ರಹಸ್ಯವಾಗಿ ಉಪದೇಶ ಮಾಡಿದರು ಆ ವಿದ್ಯಾದೇವಿಯವರ ಅನುಗ್ರಹದಿಂದ ಆತನಿಗೆ ಅದುವರೆಗೆ ಆಗಿದ್ದ ಆಯಾಸವೆಲ್ಲವೂ ಪರಿಹಾರವಾಯಿತು ಆತನಿಗೆ ಹಿಂದಿನದೆಲ್ಲವೂ ನೆನಪಾಗಿ ವಾಮದೇವನು ತನ್ನನ್ನು ಕಾಯುತ್ತಿರುವನೆಂಬುದು ಅತೀವ ಆಶ್ಚರ್ಯವನ್ನುಂಟು ಮಾಡಿತು ವಸಿಷ್ಠಾಶ್ರಮದಲ್ಲಿ ಆದ ಸಂಘಟನೆ ತಾನು ಹಿಮಾಲಯವನ್ನು ಬಿಟ್ಟು ಬಂದಾಗ ನಡೆದು ಈಚೆಗೆ ತಾನು ಕಂಡದು ಎಲ್ಲವೂ ಆತನಿಗೆ ವಾಮದೇವನಿಗಾಗಿ ಅಪಾರವಾದ ಗೌರವವನ್ನು ಭಕ್ತಿಯನ್ನು ಹುಟ್ಟಿಸಿವೆ ವಾಮದೇವನಿಗಾಗಿ ಆತನು ತನ್ನ ಪ್ರಾಣವನ್ನು ಕೂಡ ಕೊಡಲಿಸಿದ್ದ ಆತನ ಮನಸ್ಸಿಗೆ ನಾಳೆ ಲೋಕಕರ್ ಲೋಕಕರ್ತನಾದ ಮಹಾಮಹೇಶ್ವರನೇ ಬಂದರೂ ಅವನು ವಾಮದೇವನ ರೂಪದಲ್ಲಿಯೇ ಬರಬೇಕು ಎನ್ನುವ ಮಟ್ಟಿಗೆ ಆಗಿದೆ ಹೀಗೆ ವಾಮದೇವ ಪ್ರಭಾವವನ್ನು ಕುರಿತು ಚಿಂತಿಸುತ್ತಿರುವ ಮನಸ್ಸು ತಾನು ಸಂಯಮದಲ್ಲಿ ಕಂಡುದನ್ನು ನೆನೆದು ಬೇಕಾದರೆ ಇನ್ನೊಂದು ಬ್ರಹ್ಮಾಂಡ ಮಾಡಬಹುದೇ ಎಂಬ ಪಲ್ಲವಿಯನ್ನು ನುಡಿಯುತ್ತದೆ ಅದಕ್ಕೆ ಸಂವಾದಿಯಾಗಿ ವಾಮದೇವನು ಹಿಮಾಲಯದಲ್ಲಿ ನುಡಿದ ಮಾತು ನೆನಪಾಗುತ್ತದೆ ಅದರ ಜೊತೆಗೆ ನೀನು ಸೃಷ್ಟಿಸಿದೆಯಲ್ಲ ಆ ನೂತನವಾದ ಅದನ್ನು ಬ್ರಹ್ಮಗಂಡವು ನುಂಗಿತು ಇಲ್ಲದಿದ್ದರೆ ಅದು ಹೋಗಿ ಯಾರ ಮೇಲಾದರೂ ಅವರು ತೂಕಡಿಸುತ್ತಾ ಕುಳಿತುಕೊಳ್ಳುವರೋ ಇಲ್ಲವೋ ನೋಡಬೇಕಿತ್ತು ಎಂದು ಅವನ ಮನಸ್ಸೇ ಹೇಳುತ್ತಿದೆ ವಿಶ್ವಾಮಿರಿಗೆ ಆ ಹೊಸ ಹುಟ್ಟಿನ ನವೀನ ಸೃಷ್ಟಿಯ ಯೋಚನೆ ಇನ್ನೂ ಮುಂದುವರಿಯುತ್ತ ಹಾಗಾದರೆ ಯಾರು ಏನು ಬೇಕಾದರೂ ಮಾಡಬಹುದೇ ಈ ಚರಾಚರಗಳ ಸೃಷ್ಟಿಯೆಲ್ಲವೂ ಸಂದೇಹ ವ್ಯಾಪಾರದಂತೆ ಧನ ಕೊಟ್ಟು ಧಾನ್ಯ ತೆಗೆದುಕೊಂಡಂತೆ ತಪಸ್ಸಂದಿದರೆ ಬೇಕಾದದನ್ನು ಮಾಡಬಹುದೇ ಇದು ನಿಜವೇ ಮನಸು ಮತ್ತೆ ಧ್ಯಾನಕ್ಕೆ ತಿಳಿದು ಈಗ ನಾನು ಕಂಡದ್ದೆಲ್ಲವೂ ನಿಜವಾಗಿರಬೇಕು ಇಲ್ಲವಾದರೆ ಕನಸಿನಂತೆ ಸುಳ್ಳಾಗಿರಬೇಕು ಕನಸು ಎನ್ನುವುದಕ್ಕೆ ವಾಮದೇವನನ್ನು ರುಚಿಕನನ್ನು ಕಂಡಿದ್ದೇನೆ ಅಲ್ಲದೆ ನಾನು ಯಾವ ಕೆಲಸ ಮಾಡಿದರೂ ಅದರಿಂದ ನನಗೆ ತೊಂದರೆ ಆಗುವಂತಿಲ್ಲ ಒಂದಲ್ಲ ಎರಡಲ್ಲ ಮೂರು ಜನರು ಪ್ರಭಾವ ಮೂರು ಜನರ ಪ್ರಭಾವ ಪ್ರಭಾವವು ನನ್ನನ್ನು ಕಾಯುತ್ತಿದೆ ಆದ ಈಗಲ ಕಾರ್ಯೋನ್ಮುಖನಾಗಬೇಕು ಕುಳಿತಿದ್ದರೆ ಪ್ರಯೋಜನವಿಲ್ಲ ಬ್ರಹ್ಮಾಂಡವನ್ನು ಮಾಡುವುದಕ್ಕೆ ಕಾಲಬೇಕು ಬ್ರಹ್ಮಾಂಡ ಬೇಡ ಒಂದು ಪುಟ್ಟ ಹಕ್ಕಿ ಒಂದು ಸಣ್ಣ ಬಳ್ಳಿ ಯಾವುದೊಂದು ಯಾವುದೋ ಆದರೊಂದು ಮಾಡಬೇಕು ಮತ್ತೆ ಮನಸ್ಸು ಬಹಿರ್ಮುಖವಾಯಿತು ಅದಕ್ಕೆ ಒಂದು ಯೋಚನೆ ಮಾಡಬೇಕು ಮಾಡಬೇಕು ಮಾಡಬೇಕು ವಿಶ್ವಾಮಿತ್ರನು ಹೊರಗೆ ಬಂದು ನೋಡಿದನು ಮಧ್ಯಾಹ್ನವಾಗಿದೆ ಸೂರ್ಯನ ತಲೆಯ ಮೇಲೆ ಬಂದಿದ್ದಾನೆ ಸ್ನಾನದ ಹೊತ್ತು ನದಿಗೆ ಸ್ನಾನಕ್ಕೆ ಹೊರಟನು ಸ್ನಾನ ಮಾಡುತ್ತಿರುವಾಗ ಒಂದು ಮೀನು ಇನ್ನೊಂದು ಮೀನನ್ನು ಅಟ್ಟಿಕೊಂಡು ಬಂತು ಎರಡು ಬಂದು ಆತನ ಮೇಲೆ ಬಿದ್ದವು ಎರಡೂ ಒದ್ದಾಡಿ ಪ್ರಾಣ ಬಿಟ್ಟು ಕೌಶಿಕನಿಗೆ ಆಶ್ಚರ್ಯವಾಯಿತು ತನ್ನನ್ನು ಮುಟ್ಟಿದ ಕೂಡಲೇ ಅವೇಕೆ ಪ್ರಾಣ ಬಿಡಬೇಕು ತಾನೇನು ವಿಷಪುರುಷನಾಗಿರುವನೋ ಅಲ್ಲಿಯೇ ಆ ಎರಡು ಸತ್ತು ಮೀನುಗಳನ್ನು ಅಲ್ಲಿಯೇ ಒಂದು ಕಲ್ಲು ಮೇಲೆ ಇಟ್ಟನು ಮತ್ತೊಂದು ಮೀನು ಹಿಡಿದು ಮುಟ್ಟಿದನು ಅದೂ ಬೆಲೆವೆಲೆ ಒದ್ದಾಡಿ ಸತ್ತು ಹೋಯಿತು ಅದನ್ನು ಮುಟ್ಟಿ ಮಾಡುತ್ತಿರುವ ಹಾಗೆಯೇ ಆತನ ಕೈ ಒಂದು ಕಮಲವು ಬೆಂದು ಹೋಯಿತು ಇನ್ನು ಕೌಶಿಕನಿಗೆ ಅನುಮಾನ ಉಳಿಯಲಿಲ್ಲ ದಡದಲ್ಲಿದ್ದ ಒಂದು ಮರದ ಚಿಗುಲನ್ನು ಕಿತ್ತುಕೊಂಡನು ಆತನು ಮುಟ್ಟುತ್ತಿದ್ದ ಹಾಗೆಯೇ ಅದು ಉರಿಗೆ ಸಿಕ್ಕಿದಂತೆ ಆಗಿ ಬಾಡಿ ಒಣಗಿ ಕರಕಲಾಯಿತು ಹಾಗಾದರೆ ತನ್ನ ದೇಹದಿಂದ ಯಾವುದೋ ಶಕ್ತಿಯು ದಾಹಶಕ್ತಿಯು ಹೊರಬೀಳುತ್ತಿರಬೇಕು ಅದಾವು ಆತನಲ್ಲಿಯೇ ಕುಳಿತನು ಶ್ವಾಸಧಾರಣ ಮಾಡಿ ಕುಂಭಕದಲ್ಲಿ ನಿಂತು ತನ್ನ ದೇಹವನ್ನು ನೋಡಿದನು ಸ್ಥೂಲ ದೇಹದಲ್ಲಿ ಚರ್ಮದಿಂದ ಹಿಡಿದು ಆಸ್ತಿಯವರೆಗೂ ಸಪ್ತಧಾತುಗಳು ಉಜ್ವಲವಾಗಿವೆ ಕಾದ ಲೋಹ ಪಿಂಡವು ದೀಪದಂತೆ ಬೆಳಗದಿದ್ದರೂ ಕೆಂಪಿಗೆ ಅಗ್ನಿಗೋಳಕದಂತೆ ಕಾಣುವಂತೆ ಸಪ್ತಧಾತುಗಳು ಜ್ವಲಿಸುತ್ತಿವೆ ಸೂಕ್ಷ್ಮ ದೇಹದಲ್ಲಿ ಪಂಚಪ್ರಾಣಗಳು ತನ್ಮಾತ್ರೆಗಳು ಒಂದೊಂದು ದೀಪದಂತೆ ಕಿರಣಗಳನ್ನು ಕಾರುತ್ತಿವೆ ಆ ಕಿರಣಗಳು ಒಂದಕ್ಕೊಂದು ಮಸೆದು ಎಲ್ಲವೂ ಸೇರಿ ಒಂದು ದೀಪವಂತ ಇದೆ ದೀಪದಿಂದ ಕಿರಣಗಳು ಹೊರ ಹೊರಟರೆ ಶರೀರದ ನಾನಾ ಭಾಗಗಳಿಂದ ಹೊರಟ ಕಿರಣಗಳು ಬಂದು ಸೇರಿ ಆ ದೀಪವನ್ನು ಉರಿಸುತ್ತಿವೆ ಕೌಶಿಕನಿಗೆ ಆಶ್ಚರ್ಯವಾಯಿತು ಆ ತೇಜಸ್ಸನ್ನು ಹಿಡಿದು ಧ್ಯಾನಿಸಿದನು ತನ್ನಂತೆ ಇರುವ ಮತ್ತೊಂದು ತೇಜೋಮಯ ಮೂರ್ತಿಯ ಅಂಗಾಂಗಗಳೆಲ್ಲ ಪ್ರತಿಬಿಂಬಿಸಿದಂತೆ ತೋರುತ್ತಾ ಕೌಶಿಕನ ಎದುರಿಗೆ ಕಂದಡಿಯನ್ನು ತೋರಿಸಿದಂತೆ ಪ್ರತಿ ಕುಳಿತಿದೆ ಅದು ಮಾತನಾಡಿದರು ಈ ಜ್ಯೋತಿಯು ಹೊರಗಿನದಲ್ಲ ನಿನ್ನದೇ ದೇಹ ದೇಹದಲ್ಲಿಯೂ ಪ್ರಾಣಪಾನ ಗತಿಗಳಿಗಳಿರುವವು ಈ ಪ್ರಾಣಪಾನಗಳ ಮಥನದಿಂದಲೇ ಅಗ್ನಿಯು ಹುಟ್ಟಿ ದೇಹವನ್ನು ಬೆಚ್ಚಿಗಿರುವುದು ಯಾರು ಪ್ರಯತ್ನ ಪುರಸ್ಸರವಾಗಿ ಆ ಪ್ರಾಣ ಪ್ರಾಣಪ್ರಾಣಪಾನ ಮಥನವನ್ನು ತಡೆಯುವರೋ ಅವರ ದೇಹದಲ್ಲಿ ವಿಶೇಷವಾದ ಶಾಖ ಉಂಟುವುದು ಹುಟ್ಟುವುದು ಆ ಶಾಖದಲ್ಲಿ ದೇಹವು ಎಷ್ಟು ಧರಿಸಬಲ್ಲವು ಅಷ್ಟನ್ನು ತಾನು ವಹಿಸಿಕೊಂಡು ಮಿಕ್ಕಿದ್ದನ್ನು ಮುಗುಳುವುದು ಚೆನ್ನಾಗಿ ಕಾದ ಲೋಹಪಿಂಡವು ತನ್ನ ಬಿಸಿಯನ್ನು ತನ್ನನ್ನು ಮುಟ್ಟಿದವರಿಗೆಲ್ಲ ಕೊಡುವಂತೆ ನಿನ್ನ ದೇಹವು ತನ್ನಲ್ಲಿರುವ ಉಷ್ಣವನ್ನು ತನ್ನ ಸಂಸರ್ಗವನ್ನು ಪಡೆದ ಪದಾರ್ಥಗಳಲ್ಲೆಲ್ಲ ಜಡಚೇತನಗಳೆಂಬ ವ್ಯತ್ಯಾಸವಿಲ್ಲದೆ ಕೊಡುವುದು ಕೆಲವು ಅದನ್ನು ಸಹಿಸುವುವು ಕೆಲವು ಅದನ್ನು ಸಹಿಸಲಾರುವು ಈ ಜ್ಯೋತಿ ಯಾವುದು ಇದು ಈ ಪಂಚಪ್ರಾಣಗಳ ತನ್ಮಾತ್ರಗಳು ಉಗುಡುವ ಕಿರಣಗಳೆಲ್ಲ ಸೇರಿ ಇದನ್ನು ಪ್ರಾಣ ಜ್ಯೋತಿ ಎನ್ನುವರು ಆ ಮೀನುಗಳು ಕಮಲವು ಚಿಗುರು ನಾನು ಮುಟ್ಟಿದರೆ ಸುಟ್ಟುವುದು ಅಲ್ಲ ಅದೇಕೆ ಆಗಲೇ ಹೇಳಿದನಲ್ಲ ಪ್ರಾಣ ಪ್ರಾಣವನ್ನು ಈ ಪ್ರಾಣ ಜ್ಯೋತಿಯು ಇದರ ಉಷ್ಣವು ಈ ಉಷ್ಣವನ್ನು ಆ ದೇಹವು ತಡೆಯದಾಯಿತು ಆದ್ದರಿಂದ ಅವು ಸತ್ತವು ಈಗ ಅವು ಬದುಕಬಲ್ಲವೆ ಅವುಗಳ ಪ್ರಾಣವನ್ನು ಅವಕ್ಕೆ ಕೊಟ್ಟರೆ ಬದುಕಲೇ ಬದುಕುವು ಸಂದೇಹವೇನು ಆ ಪ್ರಾಣವನ್ನು ಹಿಂತಿರುಗಿ ಹೇಗೆ ಈ ಪ್ರಾಣ ಜ್ಯೋತಿಯನ್ನು ಕಂಡವನಿಗೆ ಸಂಕಲ್ಪಕ್ಕೂ ಸಿದ್ದಿಗೂ ಅಷ್ಟು ದೂರವಿರುವುದಿಲ್ಲ ನಿಸ್ಸಂಕಲ್ಪವಾಗಿ ಹೊರ ಹೊರಟ ಪ್ರಾಣ ಜ್ಯೋತಿ ಸ್ಥೇಜವು ಸುಡುವುದು ಹೊರಟರೆ ಅದೇ ಸೃಷ್ಟಿಸುವುದು ನೀನು ಯಾರು ನಾನು ನಿನ್ನ ಛಾಯಾಪುರುಷ ನಾನು ಕರೆದಾಗ ಬರುವೆಯಾ ನಾನು ನಿನ್ನ ಛಾಯೆ ನಿನ್ನ ವಶವರ್ತಿ ನೀನು ಭೂತ ಗ್ರಾಮವಾದ ದೇಹವು ನಾನ ಎಂದು ತಿಳಿದಾದರೂ ದೊಡ್ಡದೆಯೇ ನಾನು ಬೇರೆಯಾಗಿ ಕಾಣುವೆನು ಪ್ರಾಣ ಕಂಡಾಗ ಕಾಣುವೆನು ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಸಾಮರಸ್ಯ ಉಂಟೆಂಬುದನ್ನು ಕಾಣುವ ನಾನು ಹಾಗಾದರೆ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲಿ ಏನಿದೆ ಎಂಬುದನ್ನು ತೋರಿಸಿಕೊಡಬಲ್ಲ ಯಾ ಭೂತ ಸಂಘಾತವಾದ ದೇಹದಲ್ಲಿರುವ ನಿನ್ನ ಕಾಲದೇಶಗಳನ್ನು ಮೀರಲಾರೆ ನೀನು ಕಾಲದೇಶಗಳನ್ನು ಮೀರಲಾರೆ ನಾನು ನಿನ್ನ ವಶವರ್ತಿಯಾದರೂ ನನಗೆ ಕಾಲದೇಶಗಳ ಹದ್ದಿಲ್ಲ ಲೋಕಲೋಕಗಳ ಲೋಕಲೋಕಗಳು ಬೇರೆ ಬೇರೆ ಆಗಿರುವುದು ಕಾಲದೇಶ ಭ್ರಾಂತಿಯಿಂದ ಆ ಭ್ರಾಂತಿಗೆ ತೊಳಗಲು ಎಲ್ಲವೂ ಕರತಲಾಮಲಕವಾದಂತೆ ತೋರುವುದು ನಿನ್ನನ್ನು ನಾನು ಏನು ಬೇಕಾದರೂ ಆಗಲೇ ಹೇಳಿದ ನಿನ್ನ ದೇಹವು ನಿನ್ನ ಮಾನದಂಡ ನೀನು ಅದರ ಹಿಡಿತದಲ್ಲಿರುವವರೆಗೂ ನೀನು ಅದರಂತೆ ಸಾಂತ ಅನಂತವಲ್ಲ ಮುಂದಕ್ಕೆ ಕೇಳಲು ಕೌಶಿಕನಿಗೆ ಮನಸ್ಸು ಬರಲಿಲ್ಲ ಏಕೋ ಏನೋ ಅಲ್ಲಿಗೆ ಮಾತು ನಿಲ್ಲಿಸಿದನು ಎದುರು ಬಿಂಬ ಕರಗುವುದಕ್ಕೆ ಆರಂಭವಾಯಿತು ಮತ್ತೆ ಕೇಳಿದೆನು ಕೇಳಿದನು ಇದೇಕೆ ಕರಗುತ್ತಿರುವೆ ಎಲ್ಲಿಂದಲೋ ದೂರದಿಂದ ಕೇಳಿದಂತೆ ಕೇಳಿಸಿತು ನಿನ್ನ ಮನಸ್ಸು ಇನ್ನೆತ್ತ ಕಡೆಯೋ ತಿರುಗಿತು ಇನ್ನೊಂದು ಗಳಿಗೆಯ ಮತ್ತೆ ತೇಜೋ ಬಿಂಬ ಕರಗಿತು ಕೌಶಿಕನು ಕಣ್ಣು ತರಿದನು ಸಂಜೆಯು ಸಮೀಪಿಸುತ್ತಿದೆ ಕುಳಿತಿದ್ದ ಕಲ್ಲು ಕಾದು ಚುರುಚುಳು ಎದುರುಗುತ್ತಿದೆ ಕೌಶಿಕನಿಗೆ ನೆನಪಾಯಿತು ಪ್ರಾಣ ಕಂಡವನಿಗೆ ಸಂಕಲ್ಪಕ್ಕೂ ಸಿದ್ಧಿಗೂ ದೂರವಿಲ್ಲ ಆ ಮೀನುಗಳನ್ನು ಮುಟ್ಟಿ ಬದುಕಲಿಯದನು ಆ ಮೂರು ಮೀನುಗಳು ಹಾರಿ ನೀರಿನಲ್ಲಿ ಬಿದ್ದು ಓಡಿ ಚಿಗುರು ಮತ್ತೆ ಹಸುರಾಗಿ ಹೊಡೆಯಿತು ಕೋಶಕನು ಸಂಜೆಯವರೆಗೂ ಅಲ್ಲಿಯೇ ಗಲ್ಲಿನ ಮೇಲೆ ಕುಳಿತಿದ್ದನು ಆತನ ಕೈ ತನ್ನ ಮೇಲಿರುವ ತಲೆಯ ಭಾರವನ್ನು ಹೊತ್ತಿದೆ ತಲೆಯ ಚಿಂತನೆ ಭಾರದಿಂದ ಬಗ್ಗಿರುವಂತೆ ಮುಂದಕ್ಕೆ ಚಾಚಿಕೊಂಡಿದೆ ಅವನಿಗೆ ಒಂದೇ ಯೋಚನೆ ಪ್ರಾಣವೆನ್ನುವುದು ಇಷ್ಟೇನೆ ಬೇಕಾದರೆ ಕೊಡಬಹುದು ಬೇಡವಾದರೆ ತೆಗೆದುಕೊಳ್ಳಬಹುದು ಇದಕ್ಕಾಗಿ ಲೋಕವೇಗ ಇಷ್ಟು ಒದ್ದಾಡುವುದು ಪ್ರಾಣವೆನ್ನುವುದು ಪಾತ್ರಗೆ ನೀರು ಹೊಯ್ದಂತೆ ಅದರಿಂದ ಬಗ್ಗಿಸಿಕೊಂಡಂತೆ ಆಯ್ತಲ್ಲ ಹಾಗಾದರೆ ಈ ಲೋಕದಲ್ಲಿರುವ ಎಲ್ಲರ ಪ್ರಾಣಗಳನ್ನು ಒಳಗೊಂಡ ಪ್ರಾಣ ಹೊಂದಿರಬೇಕು ಅದರಿಂದ ಈ ಪ್ರಾಣ ಪ್ರಾಣಗಳೆಲ್ಲ ಬದುಕಿರಬೇಕು ಎಂದು ಏನೇನೋ ಯೋಚನೆಗಳು ಬಂದವು